ಈ ಮುಂದಿನ ಪದ್ಯದಲ್ಲಿ ಸೋಮಪಾನಕ್ಕೆ ಅರ್ಹರಾಗಿರ್ತಕ್ಕಂಥ ಶತಸ್ಥ ದೇವತೆಗಳ ವಿವರವನ್ನು ತಿಳಿಸ್ತಾರೆ ಮರುತರೊಂಬತ್ತಧಿಕ ನಾಲ್ವತ್ತೆರಡು ಅಶ್ವಿನಿ ವಿಶ್ವೇ ದೇವರು ಎರಡೈದು ಹನ್ನೊಂದು ರುದ್ರರು ದ್ವಾದಶಾದಿತ್ಯ ಗುರು ಪಿತೃತ್ರಯ ಅಷ್ಟವಸುಗಳು ಭರತ ಭಾರತಿ ಪೃಥ್ವಿ ರುಬು ಎಂದರಿಯುವುದರನ್ನು ಸೋಮರಸ ಪಾನಾರ್ಹರ ಹುದೆಂದು ಒಂಬತ್ತಧಿಕ ನಲ್ವತ್ತು ನಲವತ್ತೊಂಬತ್ತು ಮರುತುಗಳು ಎರಡು ಜನ ಅಶ್ವಿನಿ ದೇವತೆಗಳು ಎರಡೈದು ಹತ್ತು ವಿಶ್ವೇ ದೇವತೆಗಳು ಹನ್ನೊಂದು ರುದ್ರರು ದ್ವಾದಶ ಆದಿತ್ಯರು ಬೃಹಸ್ಪತಿ ಮೂವರು ಪಿತೃಗಳು ಯಮ ಅನಲ ಸೋಮ ಅಷ್ಟ ವಸುಗಳು ಭರತ ವಾಯುಪತ್ನಿ ಭಾರತಿ ಪೃಥ್ವಿ ಮತ್ತು ರುಬು ಹೀಗೆ ಒಟ್ಟು ನೂರು ಜನ ದೇವತೆಗಳು ಸೋಮರಸ ಪಾನಕ್ಕೆ ಅರ್ಹರು ಅಂತ ತಿಳಿಸ್ತಾರೆ ಅದರಿಂದ ನಲವತ್ತೊಂಬತ್ತು ಮರುದ್ದೇವತೆಗಳು ಅಶ್ವಿನಿ ದೇವತೆಗಳೆರಡು ವಿಶ್ವೇ ದೇವತೆಗಳು ಹತ್ತು ಹನ್ನೊಂದು ರುದ್ರರು ದ್ವಾದಶ ಆದಿತ್ಯರು ಗುರು ಬೃಹಸ್ಪತ್ಯಾಚಾರ್ಯರು ಒಂದೊಂದು ಗಣನೆ ಪಿತೃತ್ರಯ ಅಂದರೆ ಯಮ ಸೋಮ ಅನಲ ಅಥವಾ ಅಕ್ಕವ್ಯವಾಹನ ಅಷ್ಟ ವಸುಗಳು ಭರತ ಅಂದರೆ ಪ್ರಧಾನವಾಯು ಮರುದ್ಗಣರಲ್ಲಿ ಇಲ್ಲದೇ ಇದ್ದವರು ಭಾರತಿ ಅಂದರೆ ದ್ಯಾವಾದೇವಿ ಅಥವಾ ದ್ಯುಲೋಕಕ್ಕೆ ಅಭಿಮಾನಿ ಪೃಥ್ವಿ ಅಂದರೆ ಭೂ ಅಭಿಮಾನಿ ಭೂದೇವಿ ರುಭುವು ಅಂದರೆ ಅದಿತಿಯಲ್ಲಿ ಉತ್ಪನ್ನ ಆದ ಒಂದು ದೇವತಾ ಗಣ ಇವರು ಎಲ್ಲ ಸೇರಿಸಿದ್ರೆ ನೂರು ಜನ ಸೋಮರಸಪಾನಕ್ಕೆ ಅರ್ಹತೆಯನ್ನು ಹೊಂದಿದವರು ಇಲ್ಲಿ ನೂರೇ ಜನರನ್ನು ಸೋಮಪಾನಕ್ಕೆ ಅರ್ಹರು ಅಂತ ಹೇಳಿದ್ದು ಬೇರೆ ಯಾವ ದೇವತೆಗಳು ಸೋಮಪಾನಕ್ಕೆ ಅರ್ಹರಲ್ಲ ಅಂತ ಅನ್ನೋವಂಥ ಅಭಿಪ್ರಾಯದಿಂದ ಅಲ್ಲ ಅಂತ ತಿಳಿಸ್ತಾರೆ ಪ್ರಧಾನವಾಗಿ ಸೋಮಾಹುತಿಗೆ ಯೋಗ್ಯರು ನೂರು ಮಂದಿ ಇವರಿಗೆ ಪರಿವಾರರಾಗಿ ಬೇರೆ ಎಲ್ಲ ದೇವತೆಗಳು ಕೂಡ ಸೋಮಾಹುತಿಗೆ ಯೋಗ್ಯರು ಅನ್ನೋ ಅಭಿಪ್ರಾಯದಿಂದ ವಸ್ತುತಃ ಎಲ್ಲ ದೇವತೆಗಳು ಕೂಡ ಸೋಮಾಹುತಿಗೆ ಸೋಮಪಾನಕ್ಕೆ ಅರ್ಹರು ಎಲ್ಲ ದೇವತೆಗಳನ್ನು ವಿಶ್ವೇ ದೇವ ವೇದ ಮಂತ್ರಗಳಲ್ಲಿ ಕರೀತಾರೆ ಅಲ್ಲಿ ಉದಾಹರಣೆಯನ್ನು ತಿಳಿಸ್ತಾರೆ ಹೇ ಅಗ್ನಿಯೇ ಐಬಿರ್ ಅಗ್ನಿ ನಮ್ಮ ಸ್ತುತಿಗಳನ್ನು ಆಲಿಸಿ ಸೋಮಪಾನಕ್ಕೆ ಎಲ್ಲ ದೇವತೆಗಳಿಗೆ ಜೊತೆಗೆ ನೀನು ಬಾ ಯಜ್ಞವನ್ನು ಸಂಘೋಪಾಂಗವಾಗಿ ನಿರ್ವಿಘ್ನವಾಗಿ ನಡೆಸಿಕೊಡು ಅಂತ ಅಗ್ನಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರಲ್ಲಿ ವಿಶ್ವೇ ಬಿಹಿ ಸೌಮ್ಯಂ ಮದ್ವಗ್ನ, ಇಂದ್ರೇಣ ವಾಯುನ ಪಿಬಾ ಮಿತ್ರಸ್ಯ ದಾಮ ಅಂತ ಹೇ ಅಗ್ನಿಯೇ ನೀನು ಎಲ್ಲ ದೇವತೆಗಳ ಜೊತೆಗೆ ಮುಖ್ಯವಾಗಿ ಇಂದ್ರ ವಾಯುಗಳ ಜೊತೆಗೆ ಬಂದು ಸೋಮಪಾನವನ್ನು ಮಾಡು ಇತ್ಯಾದಿ ಎಲ್ಲ ಮಂತ್ರವು ಹೇಳ್ತಾ ಇದೆ ಈಗ ಅನೇಕ ಕಡೆ ವಿಶ್ವೇ ದೇವ ಅಂದರೆ ಪುರುರವ ಆರ್ದ್ರವ ಮೊದಲಾಗಿರ್ತಕ್ಕಂಥ ಶ್ರದ್ಧಕರ್ಮಗಳಲ್ಲಿ ಬರ್ತಕ್ಕಂಥ ಆ ಹತ್ತು ದೇವತೆಗಳಲ್ಲ ಎಲ್ಲ ದೇವತೆಗಳನ್ನು ಸೋಮಾವುತಿಯನ್ನು ಅಥವಾ ಸೋಮಪಾನಕ್ಕೆ ಸ್ವೀಕಾರ ಮಾಡಲಿಕ್ಕೆ ಅಂತ ಕರೀತಾರೆ ವಿಶ್ವೇ ದೇವತೆಗಳು ಅಂತ ಎಲ್ಲ ದೇವತೆಗಳನ್ನು ಕರೆಯೋರು ಅಂತಲೇ ಇಟ್ಕೊಂಡು ಎಲ್ಲ ದೇವತೆಗಳನ್ನು ಕರೆಯುವಾಗ ಪ್ರತ್ಯೇಕವಾಗಿ ಹರಿವಾಯುಗಳನ್ನು ಯಾಕೆ ಕರೀತಾರೆ ಅಂದರೆ ಹರಿವಾಯುಗಳು ಎಲ್ಲ ದೇವತೆಗಳಲ್ಲಿಯೇ ಸೇರಿದ್ರೂ ಅವರಿಬ್ಬರು ಬಹಳ ಮುಖ್ಯ ಅನ್ನೋ ಅಭಿಪ್ರಾಯದಿಂದ ಪ್ರತ್ಯೇಕವಾಗಿ ಅವರಿಗೆ ಆಹ್ವಾನವನ್ನು ನೀಡುತ್ತಾರೆ ಅಂತ ಟೀಕಾಕೃತ್ಪಾದರು ಕೂಡ ತಿಳಿಸ್ತಾರೆ ವಿಶ್ವೇ ದೇವತೆಗಳು ಅಂದರೆ ಹತ್ತು ದೇವತೆಗಳು ಮಾತ್ರ ಅಂತ ಅಷ್ಟೇ ಇಟ್ಕೊಂಡ್ರೆ ಅವರಲ್ಲಿ ಹರಿವಾಯಿಗಳು ಸೇರೋದಿಲ್ಲ ಆದ್ದರಿಂದ ಅವರಿಗೆ ಪ್ರತ್ಯೇಕ ಆಹ್ವಾನವು ಅವರು ಮುಖ್ಯ ಅಭಿಪ್ರಾಯದಿಂದ ಹೇಳಲಿಕ್ಕೆ ಪ್ರಸಕ್ತಿನೇ ಇರೋದಿಲ್ಲ ಸತ್ತತ್ವರತ್ನಮಾಲಾಕಾರರು ಅದೇ ಹೇಳ್ತಾರೆ ಸರ್ವೇತ ಸೋಮಪ್ಪ ಪ್ರೋಕ್ತಾಹ ಸಭಾರ್ಯಾಸ್ತ್ರೀ ದಿವೌಕಸಹ ಎಲ್ಲ ದೇವತೆಗಳು ಅವರವರ ಪತ್ನಿಯರ ಜೊತೆಗೆ ಸೋಮಪಾನಕ್ಕೆ ಅರ್ಹರು ಅಂತ ಮುಖ್ಯರಾದವರ ಹೆಸರು ಹೇಳಿ ಪರಿವಾರ ದೇವತೆಗಳ ಜೊತೆಗೆ ನೀವು ಬನ್ನಿ ಅಂತ ಆಹ್ವಾನ ಕೊಟ್ಟರೆ ಹೇಗೋ ಆ ರೀತಿಯಾಗಿ ಅಂತ ಸಮಾರಂಭಗಳಲ್ಲಿ ನಾವು ಮನೆ ಯಜಮಾನ ಯಾರು ಇರ್ತಾರೋ ಅವ್ರಿಗೆ ಹೇಳಿ ಸ ಸಪರಿವಾರ ಸಹಿತರಾಗಿ ಬನ್ನಿ ಬನ್ನಿ ಹರಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಆಶೀರ್ವದಿಸಿ ಇತ್ಯಾದಿ ಎಲ್ಲ ಕರಿತೀವಲ್ಲ ಹಾಗೆ ಯಜ್ಞದಲ್ಲೂ ಈ ರೀತಿಯಾಗಿ ಮುಖ್ಯ ದೇವತೆಯನ್ನು ಕರೆದು ಪರಿವಾರದ ಸಹಿತವಾಗಿ ಸೋಮಪಾನಕ್ಕೆ ಅಗತ್ಯವಾಗಿ ಬರಬೇಕು ಅಂತ ಆಹ್ವಾನ ಕೊಡುವಂಥ ವೇದ ಮಂತ್ರಗಳೆಲ್ಲ ತೋರಿಸ್ತಾ ಇದೆ ಅದನ್ನಿಲ್ಲಿ ತಿಳಿಸ್ತಾರೆ